ಉಪಸಂಹಾರ ಈ ಲೇಖನಮಾಲೆಯಲ್ಲಿ ಚಿತ್ರಿಸಿರುವ ಸಮಾಜ ಚಿತ್ರಗಳು ವಿಶೇಷವಾಗಿ ವೈದಿಕ ಬ್ರಾಹ್ಮಣರಿಗೆ ಸಂಬಂಧಪಟ್ಟವು ಪೂರ್ವಕಾಲದ ವೈದಿಕ ಮಂಡಳಿ ನಮ್ಮ ದೇಶದ ಸಂಪತ್ತಿನಲ್ಲಿ ಒಂದು ಬಹು ಮುಖ್ಯವಾದ ಭಾಗವೆಂದು ನಾನು ಹೇಳಿದ್ದೇನೆ ಮತ್ತು ಹಾಗೆ ಅಭಿಪ್ರಾಯವುಳ್ಳವರು ನೂರಾರು ಮಂದಿ ಈಗಲೂ ನಂಬಿಕೊಂಡಿದ್ದೇನೆ ನಮ್ಮ ದೇಶದ ಸಂಪತ್ತು ಇರುವುದು ನಮ್ಮ ವೇದಶಾಸ್ತ್ರಗಳಿಗೆ ಹೊರತು ಬೇರೆ ಕಡೆಯಲ್ಲ ಯುದ್ಧ ಸಾಮಗ್ರಿಯ ವಿಷಯದಲ್ಲಿಯೂ ಯಂತ್ರ ಕಾರ್ಖಾನೆಗಳ ವಿಷಯದಲ್ಲಿಯೂ ಕೆರೆ ಕಾಲುವೆ ಕಟ್ಟಡಗಳ ವಿಷಯದಲ್ಲಿಯೂ ಇನ್ನೂ ಬೇರೆಯವೆಯ ನಾಲ್ಕಾರು ಲೌಕಿಕ ಸಂಪತ್ತುಗಳ ವಿಷಯದಲ್ಲಿಯೂ ನಮ್ಮ ದೇಶ ಪ್ರಸಿದ್ಧವಾಗಬೇಕೆಂದು ಪ್ರಗತಿ ಸಮಸ್ತ ಭಾರತೀಯರು ಆಶೆಪಟ್ಟುಕೊಂಡಿದ್ದಾರೆ ಅದು ಸ್ವಾಭಾವಿಕವಾದದ್ದು ಹೌದು ನ್ಯಾಯವಾದದ್ದು ಹೌದು ಈ ಬಗೆಯ ಬೌದ್ಧ ಸಂಪತ್ತಿನ ಸಂಪಾದನೆ ಒಂದು ದೊಡ್ಡ ಪೌರುಕ್ಷ ಸಿದ್ಧಿ ಯಾವ ಅಭ್ಯಂತರವೂ ಇಲ್ಲ ಆದರೆ ಈ ಬೌದ್ಧ ಸಂಪತ್ ಸಾಧನೆಯಲ್ಲಿ ಇಂಡಿಯಾ ದೇಶವು ಎಷ್ಟು ಮುಂದುವರಿದರೂ ಅದಕ್ಕೆ ಸ್ಪರ್ಧಿಗಳಾದವರು ಎಷ್ಟೋ ದೇಶಗಳವರಿರುತ್ತಾರೆ ಇಂಡಿಯಾವು ಬೌದ್ಧ ಸಾಹಸಗಳಲ್ಲಿ ಇಂಗ್ಲೆಂಡ್ ಜರ್ಮನಿ ಅಮೆರಿಕ ರಷ್ಯಾಗಳಿಗೆ ಎಂದಾದರೂ ಸಮಾನವಾದೀತೆಂದು ನಾವು ಆಶೆಪಟ್ಟುಕೊಳ್ಳುವುದೇ ಮಹಾಸಾಹಸವೆಂದು ನನಗನಿಸುತ್ತದೆ ನಾವು ಪ್ರಯತ್ನ ಕರ್ತವ್ಯ ಪ್ರಯತ್ನ ಆದರೆ ಅಗ್ರಸ್ಥಾನ ನಮಗೆ ದೊರೆಯಿತೀತೆಂದು ಆಶೆ ಇಟ್ಟುಕೊಳ್ಳುವುದು ಒಂದು ಅತಿವಾದವೆಂದೇ ನನಗೆ ತೋರುತ್ತದೆ ಆದರೆ ಇಂಥ ಸ್ಪರ್ಧಾಭಯಕ್ಕೆ ಎಡೆ ಕೊಡದೆ ಕ್ಷೇತ್ರ ಕೊಡದ ಕ್ಷೇತ್ರವೆಂದರೆ ಸಂಸ್ಕೃತಿ ಅದರಲ್ಲಿಯೂ ಆಧ್ಯಾತ್ಮಿಕ ಸಂಸ್ಕೃತಿ ಈ ಆಧ್ಯಾತ್ಮಿಕ ಸಂಸ್ಕೃತಿಯೇ ಇಂಡಿಯಾ ದೇಶದ ಸಂಪತ್ತಿನಲ್ಲಿ ಪರಮಶ್ರೇಷ್ಠವಾದ ಭಾಗ ಈ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಗಣಿಸದೇ ಬಿಟ್ಟರೆ ಬೇರೆ ಯಾವ ವಿಷಯದಲ್ಲಿಯೂ ಇಂಡಿಯಾವು ಹೆಮ್ಮೆ ಪಡುವಂತಿಲ್ಲ ಹೆಮ್ಮೆಯ ಮಾತು ಹಾಗಿರಲಿ ಇಂಡಿಯಾವು ಲೋಕ ವೈಜ್ಞಾನಿಕ ಸಾಹಸದಿಂದಲೂ ವ್ಯಾಪಾರ ಸಾಹಸದಿಂದಲೂ ಶಿಲ್ಪ ಸಮೃದ್ಧಿಯಲ್ಲಿಯೂ ಸಹ ದ್ರವ್ಯ ಸಮೃದ್ಧಿಯಲ್ಲಿಯೂ ಇಂಡಿಯಾ ದೇಶ ಈಗಿಂತ ನೂರು ಮೈಲಿ ಮುಂದೆ ಹೋಗಬಹುದು ಸಾವಿರ ಮೈಲಿ ಮುಂದೆ ಹೋಗಬಹುದು ಈ ಪ್ರಗತಿ ಎಷ್ಟು ನಡೆದರೂ ಅದು ಇತರ ದೇಶಗಳಿಗೂ ಸಾಧ್ಯವಾದದ್ದು ಇಂಡಿಯಾವು ಇತರ ದೇಶಗಳಂತೆಯೇ ಎಂದಾಯಿತು ತರೋಣ ತರೋಣ ತಿಂಬೋಣ ಮಲಗೋಣ ಮತ್ತೆ ಇಳೋಣ ಹೀಗೆ ಸಂಗ್ರಹವಾಗಿ ಹೇಳಿದ್ದಾರೆ ದಾಸರು ಬಹಿರಂಗ ಜೀವನ ಸ್ವಾರಸ್ಯಗಳನ್ನು ಅದು ಎಲ್ಲಾ ದೇಶಗಳಿಗೂ ಉಂಟಾದದ್ದೇ ಅದು ಮನುಷ್ಯ ಲೋಕಕ್ಕೆ ಮಾತ್ರವೇ ಪಶು ಲೋಕಕ್ಕೂ ಅನ್ವಯಿಸತಕ್ಕದ್ದೇ ಮುಖ್ಯಾಂಶ ಮನುಷ್ಯನ ಮೇಲ್ಮೆ ಏನಿದ್ದರೂ ಅವನ ಅಂತರಂಗ ಜೀವನದಲ್ಲಿ ಇರತಕ್ಕದ್ದು ಈ ಅಂತರಂಗ ಜೀವನದ ಒಂದು ಉನ್ನತಿಯೇ ಸಂಸ್ಕೃತಿ ಸಂಸ್ಕೃತಿಯ ಮುಖ್ಯಾಂಶ ಆಧ್ಯಾತ್ಮಿಕ ಪ್ರಭೆ ಆಧ್ಯಾತ್ಮಿಕ ಸೌರಭ ಈ ಆಧ್ಯಾತ್ಮಿಕ ಸಂಸ್ಕೃತಿಯ ತತ್ವಗಳನ್ನು ಪ್ರಯೋಗ ರೂಪಗಳನ್ನು ಪ್ರಕಾಶಪಡಿಸುವ ವಿದ್ಯೆಯೇ ವೇದಶಾಸ್ತ್ರಗಳು ವೇದಶಾಸ್ತ್ರಗಳ ಸಾರವೇ ರಾಮಾಯಣ ಭಾರತಾದಿ ಕಾವ್ಯಗಳಲ್ಲಿಯೂ ಮನುಸ್ಮೃತ ಸ್ಮೃತ್ಯಾದಿ ನಿಬಂಧಗಳಲ್ಲಿಯೂ ರಘುವಂಶ ನಳಚರಿತ್ರೆ ಮೊದಲಾದ ಕಾವ್ಯಗಳಲ್ಲಿಯೂ ಪುರಾಣ ಪುಣ್ಯಕಥೆಗಳಲ್ಲಿಯೂ ನೂರಾರು ನದಿಗಳಾಗಿ ಕಾಲುವೆಗಳಾಗಿ ಪ್ರವಹಿಸುತ್ತದೆ ಹೀಗೆ ಯಾರು ನಮ್ಮ ದೇಶದ ಆಧ್ಯಾತ್ಮಿಕ ಸಂಸ್ಕೃತಿಯ ವಿದ್ಯೆಯನ್ನು ಅದಕ್ಕೆ ಅಂಗಭೂತವಾದ ಕಲೆಗಳನ್ನು ಸಂಪ್ರದಾಯ ರೂಡಿಗಳನ್ನು ಅನುಛಾನವಾಗಿ ಕಾಪಾಡಿಕೊಂಡು ಬಂದಿರುತ್ತಾರೋ ಅವರು ದೇಶದ ಸಂಸ್ಕೃತಿ ಸಂಪತ್ತಿನ ಮೂಲ ನಿಧಿಯನ್ನು ಕಾಪಾಡಿದವರಾಗುತ್ತಾರೆ ಅವರೇ ಭಾರತೀಯ ಸಂಸ್ಕೃತಿಯ ಜೀವಾಳ ಅಂತವರು ಹೀಗೆ ಐವತ್ತು ಅರವತ್ತು ವರ್ಷಗಳ ಹಿಂದೆ ಹೀಗೆ ಜೀವನ ನಡೆಸುತ್ತಿದ್ದರು ನವನಾಗರಿಕತೆಯ ಆಕರ್ಷಣೆಗಳನ್ನು ಹೇಗೆ ತಪ್ಪಿಸಿ ತಪ್ಪಿಸಿಕೊಂಡಿದ್ದರು ಹೇಗೆ ಅವರು ಸ್ವಲ್ಪ ಬಹುವನ್ನು ಕಂಡು ತೃಪ್ತರಾಗಿದ್ದರು ಮತ್ತು ಹೇಗೆ ಸ್ವಧರ್ಮ ನಿಷ್ಠರಾಗಿದ್ದರು ಎಂಬುದನ್ನು ಕೊಂಚ ಮಟ್ಟಿಗೆ ದಿಗ್ದರ್ಶನ ಮಾಡಿಸಲು ಈ ಲೇಖನಗಳಿಂದ ಸಹಾಯವಾದರೆ ನಾನು ಕೃತಾರ್ಥನಾದನೆಂದು ತೃಪ್ತಿಪಡಬಹುದು ಇಂಥ ಸರಳವು ನಿರ್ಮಲವು ಮತ್ತು ನಿರುಪದ್ರವವು ಆದ ಜೀವನವನ್ನು ನಡೆಸಿಕೊಂಡಿರುವ ವೈದಿಕರು ಶಾಸ್ತಿಗಳು ಈಗಲೂ ಅಲ್ಲಲ್ಲಿರಬಹುದು ಉತ್ತರ ಕರ್ನಾಟಕ ಗೋಕರ್ಣ ಪ್ರಾಂತದಲ್ಲಿ ಅಂತಹ ವೈದಿಕ ಮಹನೀಯರು ಈಗಲೂ ಇದ್ದಾರೆ ಎಂದು ನಾನು ಕೇಳಿ ಸಂತೋಷಪಟ್ಟಿದ್ದೇನೆ ಆದರೆ ಅಂತಹವರು ನಮ್ಮ ದೇಶದಲ್ಲಿ ಇನ್ನಷ್ಟು ವರ್ಷ ಇನ್ನಷ್ಟು ದಶಮಾನಗಳು ಇರಲಾದಿತು ಈ ಹೊತ್ತಿನ ಜೀವನ ಸಂದರ್ಭಗಳು ಅವರಿಗೆ ಪ್ರತಿಕೂಲವಾಗಿಲ್ಲವೆ ಎಂಬ ಶಂಕೆ ನನ್ನ ಮನಸ್ಸನ್ನು ಪದೇ ಪದೇ ಒತ್ತುತ್ತದೆ ಈಗಲೇ ನಮ್ಮ ಗ್ರಾಮಾಂತರಗಳಲ್ಲಿ ವೈದಿಕ ಮನೆತನಗಳ ಸಂಖ್ಯೆ ಇಳಿದು ಹೋಗಿದೆ ಎಂದು ಕೇಳುತ್ತಿದ್ದೇನೆ ಬಹು ಸಾಮಾನ್ಯವಾದ ದೇವತಾ ಕಾರ್ಯ ಪೈತೃಕ ಕಾರ್ಯಗಳನ್ನು ನಡೆಸಲು ಸಮರ್ಥರಾದ ಪುರೋಹಿತರು ನೂರಾರು ದೊಡ್ಡ ಗ್ರಾಮಗಳಲ್ಲಿಯೇ ಇಲ್ಲವೆಂದು ಕೇಳುತ್ತಿದ್ದೇನೆ ಇಂಥ ಸಂಸ್ಕೃತಿಯಲ್ಲಿ ವಿಶ್ವಾಸವಿರುವ ಜನಕ್ಕೆ ತುಂಬಾ ವಿಷಾದಕರವಾದ ಸಂಗತಿ ಆಧ್ಯಾತ್ಮ ವಿದ್ಯೆಯ ಪ್ರಾಚುರ್ಯ ಕಡಿಮೆಯಾಗುತ್ತಿದೆ ವೈದ್ಯಾಧ್ಯಯನ ಕ್ಷೀಣವಾಗುತ್ತಿದೆ ಸಾಂಗವಾಗಿ ಅಧ್ಯಯನ ಮಾಡಿದ ಘನಪಾಠಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಒಂದು ಕೈಬೆರಳಿನಿಂದ ಎಣಿಸುವಷ್ಟು ಕೂಡ ಇಲ್ಲ ಹೀಗೆ ಭರತಖಂಡಕ್ಕೆ ಯಾವ ವಿದ್ಯಾಸಂಪತ್ತು ಪ್ರಾಣ ಸ್ವರೂಪವಾದದ್ದೋ ಯಾವುದು ನಮ್ಮ ದೇಶಕ್ಕೆ ಆತ್ಮ ಪ್ರಾಯವಾದದ್ದು ಅದು ಲುಪ್ತವಾಗುತ್ತಿದೆ ಪರಿಹಾರ ಈ ಲೋಪವನ್ನು ಪರಿಹಾರ ಮಾಡುವುದು ಹೇಗೆ ಈ ಲೋಪವನ್ನು ಪರಿಹಾರ ಮಾಡಬೇಕೆಂದು ಮನಸ್ಸುಳ್ಳವರು ಯಾರು ಮೊದಲು ಅವರನ್ನು ನಾವು ಕಂಡುಹಿಡಿದರೆ ಅವರು ಏನು ಮಾಡಲಾದೀತು ಎಂಬುದನ್ನು ಆಮೇಲೆ ಚಿಂತಿಸಬಹುದು ನನಗೆ ತೋರಿದ ಒಂದೆರಡು ಆಲೋಚನೆಗಳನ್ನು ಇಲ್ಲಿ ವಿಜ್ಞಾಪನೆ ಮಾಡುತ್ತೇನೆ ಮೊದಲು ಆಗಬೇಕಾಗಿರುವುದು ವೈದಿಕರ ಮನೋ ಅವರು ತಮಗೆ ಎಷ್ಟು ಕಷ್ಟ ಬರಲಿ ಎಷ್ಟು ದಾರಿದ್ರ್ಯ ಬರಲಿ ತಮ್ಮ ಕುಲವಿದ್ಯೆಯನ್ನು ತಾವು ಎಂದಿಗೂ ಕೈಬಿಡತಕ್ಕವರಲ್ಲವೆಂದು ಪ್ರತಿಜ್ಞೆ ತೊಡಬೇಕು ವೇದಶಾಸ್ತ್ರಗಳ ವಿಷಯದಲ್ಲಿಯೂ ವೈದಿಕ ಬ್ರಾಹ್ಮಣರ ವಿಷಯದಲ್ಲಿಯೂ ಅಲಕ್ಷ್ಯ ಮಾಡುವುದಿಲ್ಲವೆಂದು ಅವಹೇಳನ ಮಾಡುವುದಿಲ್ಲವೆಂದು ಇತರೆ ಜನ ಅದರಲ್ಲಿಯೂ ಬ್ರಾಹ್ಮಣರು ಪ್ರತಿಜ್ಞೆ ತೊಡಬೇಕು ವೈದಿಕರು ಸರ್ಕಾರದಿಂದಲೂ ಅಧಿಕಾರಿಗಳಿಂದಲೂ ಸಹಾಯ ಬೇಡುವುದನ್ನು ಪೂರ್ತಿಯಾಗಿ ಬಿಡಬೇಕು ವೈದಿಕರಿಗೆ ಸರ್ಕಾರದ ವಿಷಯದಲ್ಲಿ ವಿರೋಧವೂ ಸರ್ವತಾ ಇಲ್ಲ ಸರ್ಕಾರವು ಚೆನ್ನಾಗಿ ನಡೆಯಬೇಕೆಂಬುದೇ ವೇದಶಾಸ್ತ್ರಗಳ ನಿರಂತರ ಪ್ರಾರ್ಥನೆ ಕಲ್ಪತೆ ಹ ವೈ ತತ್ರ ಪ್ರಜಾಭ್ಯೋ ಯೋಗಕ್ಷೇಮ ಆದರೆ ಮಂತ್ರಿಗಳಲ್ಲಿಯೂ ಇತರ ಪ್ರಬಲ ಜನರಲ್ಲಿಯೂ ವೈದಿಕರು ಯಾಚನೆಗಾಗಿ ಹೋಗತಕ್ಕದ್ದಲ್ಲ ಅವರು ಉಪಸರ್ಪಣೆ ಮಾಡುವುದರಿಂದ ತಾವು ಹಣವಂತರಿಗೆ ವಿಧೇಯರಾಗತಕ್ಕವರೆಂದು ಸೂಚನೆಯಾಗುತ್ತದೆ ಈ ಬಗೆಯ ದೈನ್ಯವು ಯಾರಿಗೂ ಒಳ್ಳೆಯದಲ್ಲ ವೈದಿಕರಿಗಂತೂ ಅದು ತೀರಾ ಆಯುಕ್ತ ಈ ಹೊತ್ತಿನ ಕಷ್ಟ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣರಿಗೆ ಜೀವನೋಪಾಯದ ಚಿಂತೆ ಬಹುವಾಗಿರುವುದು ಸ್ವಾಭಾವಿಕ ಈ ಚಿಂತೆಯನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನದಲ್ಲಿ ಬ್ರಾಹ್ಮಣರು ಕುಲಧರ್ಮವನ್ನು ಬೆಳೆತಕ್ಕದಲ್ಲ ಎಷ್ಟು ಮಾತ್ರ ಸಾಧ್ಯವೋ ಅಷ್ಟುಮತ್ತಿಗಾದರೂ ಕುಲವಿದೆಯನ್ನು ಕಾಪಾಡಿಕೊಳ್ಳತಕ್ಕದ್ದು ಕಚೇರಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವವರಿಗೆ ಬಹುಶಃ ಸಂಜೆಯ ಕಾಲ ಅವರದಾಗಿಯೇ ಇರುತ್ತದೆ ಸಂಜೆ ಮನೆಗೆ ಬೇಗನೆ ಬಂದು ಮಾರನೆಯ ದಿನ ಕೆಲಸಕ್ಕೆ ಹೋಗುವವರೆಗೂ ಇರುವ ಬಿಡುವಿನ ಹೊತ್ತನ್ನು ಅವರು ನಿಯಮದಿಂದ ಅಧ್ಯಯನ ಅಧಿಕಾರಿಗಳಿಗೆ ವಿನಿಯೋಗಿಸಬೇಕು ಈ ಕಾಲ ಕೊಂಚದ್ದು ಅದರಲ್ಲಿ ಸಾಧ್ಯವಾಗಬಹುದಾದು ಕೊಂಚ ಹಾಗಿದ್ದರೂ ಈ ಕೊಂಚವನ್ನು ಪ್ರತಬದಿಯಿಂದ ನಡೆಸಬೇಕು ಲೌಕಿಕ ವೃತ್ತಿಗಳಲ್ಲಿರುವ ಬ್ರಾಹ್ಮಣರು ಸಹ ಈ ನಿಯಮವನ್ನು ಹಿಡಿದು ಆದಷ್ಟು ಮಟ್ಟಿಗೆ ಸದಾಚಾರ ಸಂಪ್ರದಾಯಗಳನ್ನು ಕಾಪಾಡಬೇಕು ಮನೆಯ ವಾತಾವರಣ ಬ್ರಾಹ್ಮಣ ವಾತಾವರಣವಾಗಬೇಕು ನಮ್ಮ ಪುರೋಹಿತರುಗಳು ವೈದಿಕ ಕರ್ಮದ ವಿಷಯದಲ್ಲಿ ಪ್ರೋತ್ಸಾಹ ಕೊಡಬೇಕು ಹಾಗೆಂದರೆ ಮುಖ್ಯವಾಗಿ ತಮ್ಮ ದಕ್ಷಿಣೆಯ ಭಾಗವನ್ನು ಬೆಳೆಸಬಾರದು ಇಲ್ಲಿಯೇ ವೈದಿಕರಿಗೆ ಬರುವ ಅಪಕೀರ್ತಿ ಈ ಅಪಕೀರ್ತಿಗೆ ಕಾರಣವಿರುವುದನ್ನು ನಾನು ಸ್ವಂತವಾಗಿ ನಾಲ್ಕಾರು ಕಡೆ ಕಂಡಿದ್ದೇನೆ ಒಂದಾನೊಂದು ಮದುವೆಯ ಸಂದರ್ಭದಲ್ಲಿ ಪುರೋಹಿತರು ಫಲದೇವತಾ ಎಂಬ ಐದು ಸೇರು ಐದು ಶೆಂಗಿನಕಾಯಿ ಐದು ತಾಂಬೂಲ ಐದು ರೂಪಾಯಿ ತರಿಸಿ ಆ ಫಲದೇವತೆಗೆ ನೈವೇದ್ಯ ಮಾಡಲು ಇನ್ನೈದು ರೂಪಾಯಿ ದಕ್ಷಿಣೆಯನ್ನು ತನ್ನಿರು ಎಂದು ಗೃಹಸ್ಥರಿಗೆ ಹೇಳಿದ್ದನ್ನು ನಾನು ನೋಡಿದೆ ಆ ಪುರೋಹಿತರು ನನ್ನನ್ನು ಬಲ್ಲವರು ಆದರೆ ಆ ಮದುವೆಯ ಸಂದರ್ಭದಲ್ಲಿ ನಾನು ಮಂಟಪದಲ್ಲಿದ್ದದ್ದನ್ನು ಅವರು ಕಂಡಿರಲಿಲ್ಲ ಗೃಹಸ್ಥರು ಎರಡನೇ ಸಾರಿಯ ಫಲದಕ್ಷಿಣೆಗಳನ್ನು ತರುವ ಪ್ರಯತ್ನದಲ್ಲಿದ್ದಾಗ ಪುರೋಹಿತರ ದೃಷ್ಟಿ ನನ್ನ ಮೇಲೆ ಬಿಟ್ಟು ಆಗ ಪುರೋಹಿತರು ನನ್ನ ಬಳಿ ಬಂದು ತಪಾಯಿತೆಂದು ಅಂಗಲಾಚಿದರು ಹೇಗೋ ಸಮಜಾಯಿಸಿ ಮಾಡಿದೆ ಇದಕ್ಕೆ ಪ್ರತಿಯಾಗಿ ಒಬ್ಬನೊಬ್ಬ ಮನುಷ್ಯ ನನ್ನ ತಂದೆಯ ಅಹ್ ತದ್ದಿನ ಮಾಡಬೇಕಾಗಿದೆ ಎಂದು ತನಗೆ ಗತಿಯಿಲ್ಲವೆಂದು ನನ್ನ ಮತ್ತೊಬ್ಬ ವೈದಿಕ ಸ್ನೇಹಿತರಿಗೆ ಹೇಳಿಕೊಂಡಾಗ ಅವರು ಅಯ್ಯ ಪವಿತ್ರ ಕರ್ತವ್ಯವನ್ನು ಬಿಡತಕ್ಕದಲ್ಲ ನನ್ನ ಮನೆಗೆ ಬಾ ನಾನೇ ಹುಗ್ಗಿ ಮಾಡಿಸಿ ಬ್ರಾಹ್ಮಣ ಭೋಜನ ಮಾಡಿಸುತ್ತೇನೆ ಎಂದು ಹೇಳಿ ಸ್ವಂತ ವೆಚ್ಚದಿಂದ ಕರ್ಮ ಮಾಡಿಸಿದರು ಇಂಥದ್ದನ್ನು ಬಲ್ಲೆ ಆದ್ದರಿಂದ ವೈದಿಕ ಸಮಸ್ಥರನ್ನು ನಾನು ಆಕ್ಷೇಪಣೆ ಮಾಡುವವನಲ್ಲ ಅವರಲ್ಲಿ ಸದ್ಬ್ರಾಹ್ಮಣರಿಷ್ಟೋ ಮಂದಿ ಇದ್ದಾರೆ ಇಂಥ ನೂರು ಮಂದಿಯಿಂದ ಆಗುವ ಪುಣ್ಯ ಪ್ರಭಾವವನ್ನು ಯಾರೋ ಐದು ಮಂದಿಯ ಅಪಕಾರಿಯ ತೊಡೆದು ಹಾಕಿ ಬಿಡುತ್ತದೆ ವೈದಿಕರು ದಕ್ಷಿಣೆಯಲ್ಲಿ ಆತುರವುಳ್ಳವರೆಂಬ ಅಪವಾದದಿಂದ ಪ್ರೀಸ್ಟ್ ಕ್ಯಾಪ್ಟ್ ಪುರೋಹಿತ ಕೈವಾಡ ಮೊದಲಾದ ಕೆಟ್ಟ ಮಾತುಗಳು ಹುಟಿವೆ. ಇಂತ ಅಪವಾದವನ್ನು ತೊಲಗಿಸುವುದು ಶ್ರದ್ಧಾಳುಗಳ ಮೊದಲನೆಯ ಕೆಲಸ ಅದಕ್ಕೆ ಸಹಾಯಕವಾಗಬೇಕಾದವರು ವೈದಿಕರು ಅವರು ಮದುವೆ ಮುಂಜಿ ಮೊದಲಾದ ಸಂದರ್ಭಗಳಲ್ಲಿಯೂ ಇತರ ಕರ್ಮ ಪ್ರಸಕ್ತಿಯಲ್ಲಿಯೂ ಹಣದ ಅಂಶವನ್ನು ಕೂಡಿದ ಮಟ್ಟಿಗೂ ಕಡಿಮೆ ಮಾಡಬೇಕು ಅವಶ್ಯವಾದ ಕರ್ಮ ನಡೆಯಲಿ ವೆಚ್ಚ ಹೆಚ್ಚದಿರಲಿ ಇದಕ್ಕೆ ಅಂಟಿಕೊಂಡಂತೆ ಒಂದು ಕರ್ತವ್ಯವಿದೆ ಲೌಕಿಕರಿಗೆ ಸಂಬಂಧಪಟ್ಟದ್ದು ಲೌಕಿಕರು ದಾನ ದಕ್ಷಿಣೆಗಳನ್ನು ಕೊಡುವಾಗ ಮುಕ್ತಹಸ್ತರಾಗಿರಬೇಕು ಗಂಟೆಗೆಷ್ಟು ಅರ್ಧ ಗಂಟೆಗೆಷ್ಟು ಎಂದು ಲೆಕ್ಕ ಮಾಡಬಾರದು ತಮ್ಮ ಶಕ್ತಿಯಿದ್ದಷ್ಟು ಪೂರ್ತಿಯಾಗಿ ಇನ್ನೂ ಹೇಳಬೇಕಾದರೆ ಶಕ್ತಿ ಮೀರಿ ಪುರೋಹಿತರಿಗೂ ವೈದಿಕರಿಗೂ ಔದಾರ್ಯ ತೋರಿಸಬೇಕು ಒಂದು ಪ್ರಸಂಗ ರಾಯ್ ಆ ಶ್ರೀನಿವಾಸ ಶಾಸ್ತ್ರಿಗಳವರು ಒಂದು ಸಾರಿ ಬೆಂಗಳೂರಿನಲ್ಲಿ ಇದ್ದಾಗ ಅವರನ್ನು ಒಂದು ಮದುವೆಯ ಮನೆಗೆ ಭೋಜನಕ್ಕಾಗಿ ಕರೆದಿದ್ದರು ಹಾಗೆ ಖರೀದಿದ್ದವರು ವಿದ್ಯಾ ಇಲಾಖೆಯ ಡೆಪ್ಯುಟಿ ಡೈರೆಕ್ಟರ್ ಆಗಿದ್ದ ಡಿ ವೆಂಕಟರಾಮಯ್ಯನವರು ವೆಂಕಟರಾಮಯ್ಯನವರಿಗೂ ಶ್ರೀನಿವಾಸ ಶಾಸ್ತ್ರಗಳಿಗೂ ಗಾಢವಾದ ಸ್ನೇಹ ಇಬ್ಬರು ಮದ್ರಾಸ್ನಲ್ಲಿ ಎಲ್ಡಿ ಪರೀಕ್ಷೆಗಾಗಿ ಸಹಪಾಠಿಗಳಾದವರು ಮೇಲೆ ಪ್ರಸ್ತಾವಿಸಿದ ದಿವಸ ಬಹುಮಂದಿ ವಿದ್ಯಾವಂತರು ಅತಿಥಿಗಳಾಗಿ ಬಂದಿದ್ದರು ಭೋಜನಾನಂತರ ತಾಂಬೂಲ ವಿತರಣೆಯ ಕಾಲದಲ್ಲಿ ಮಾತುಕತೆ ನಡೆಯುತ್ತಿತ್ತು ಈ ದಿವಸಕ್ಕೆ ಕೆಲವು ವಾರಗಳ ಹಿಂದೆ ಪಂಡಿತ ಮಂಡಳಿಯ ವಾರ್ಷಿಕ ಸಭೆ ಸೇರಿದ್ದಾಗ ಶಾಸ್ತ್ರಿಗಳು ಅಲ್ಲಿ ಉಪನ್ಯಾಸ ಮಾಡಿ ನಮ್ಮ ಪಂಡಿತ ವರ್ಗದ ಸಂಪ್ರದಾಯ ಶರಣತೆಯನ್ನು ಆಕ್ಷೇಪಿಸಿ ಅವರು ಸ್ವತಂತ್ರ ವಿಚಾರಿಗಳಾಗಬೇಕೆಂದು ಸೂಚನೆ ಮಾಡಿದರು ಅವರದು ಒಟ್ಟಿನಲ್ಲಿ ಸಮಾಜ ಸುಧಾರಣೆಯ ಮನೋಭಾವ ಬಹುಶಾಹಿ ಸಂಗತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಒಬ್ಬಾನೊಬ್ಬ ಮಹನೀಯರು ಪುರೋಹಿತರನ್ನು ಕುರಿತು ಆಕ್ಷೇಪಣೆಯ ಮಾತನಾಡಿದರು ಆಕ್ಷೇಪಣೆ ಮಾಡಿದ ದೊಡ್ಡ ಮನುಷ್ಯರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಗೆದ್ದು ಮೇಲಧಿಕಾರ ಗಳಿಸಿದ್ದವರು ಅವರು ಸರ್ಕಾರದ ಸೆಕ್ರೆಟರಿ ಪದವಿಗೆ ಬಂದಿದ್ದರು ಅವರು ವೈದಿಕರನ್ನು ಕುರಿತು ಆಡಿದ ಮಾತಿಗೆ ಶಾಸಕರು ಹೇಳಿದ್ದು ಹೀಗೆ ಅಯ್ಯ ನೀವು ಆಗಾಗ ಕ್ಷೌರ ಮಾಡಿಸಿಕೊಳ್ಳುತ್ತೀರಲ್ಲ ಕ್ಷೌರಿಕನಿಗೆ ಏನು ಕೊಡುತ್ತೀರಿ ಕ್ಷೌರಕ್ಕೆ ನಾಲ್ಕಾಣೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸಲಿಕ್ಕಾಗಿ ಬರುವ ಪುರೋಹಿತರಿಗೆ ಏನು ಕೊಡುತ್ತೀರಿ ನಾಲ್ಕಾಣೆ ಏನಯ್ಯ ನಿಮ್ಮ ಮಾತಿನ ಅಸಾ ಅಸಾಮಂಜಸ್ಯ ನಿಮಗೆ ಹೊಳೆಯಲಿಲ್ಲವೇ ನಿಮ್ಮಿಂದ ನಾಲ್ಕಾಣೆ ತೆಗೆದುಕೊಂಡ ಕ್ಷೌರಿಕ ಏನು ತಿಳಿಯದವನಾದರೂ ಒಪ್ಪಿಕೊಳ್ಳುತ್ತೀರಿ ಅವನು ಕೊಳಕನಾಗಿದ್ದರೂ ಒಪ್ಪಿಕೊಳ್ಳುತ್ತೀರಿ ಅದೇ ನಾಲ್ಕಾಣೆ ತೆಗೆದುಕೊಳ್ಳುವವನು ಬ್ರಾಹ್ಮಣನಾದರೆ ಅವನಿಗೆ ಇದು ಬಾರದು ಅದು ತಿಳಿಯದು ಅವನು ಹಾಗಿದ್ದಾನೆ ಹೀಗಿಲ್ಲ ಎಂದು ಎನ್ನುತ್ತಿರಲ್ಲ ಇದು ನ್ಯಾಯವು ವೈದ್ಯಕೀಯ ಬ್ರಾಹ್ಮಣನಿಗೆ ಮೊದಲು ಉಪಪತ್ತಿ ಉಂಟು ಮಾಡಿ ಅವನಿಗೆ ಹೊಟ್ಟೆ ತುಂಬಾ ಊಟ ಮೈ ಮುಚ್ಚ ಬಟ್ಟೆ ಇಷ್ಟನ್ನು ಕೊಡುವ ಯೋಚನೆ ಏನಾದರೂ ಮಾಡಿದ್ದೀರಾ ಅಂತ ಯೋಚನೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕೆ ಮುಂಚೆ ಅವನು ಶಾಸ್ತ್ರ ಪಾರಂಗತನಾಗಿರಬೇಕು ಮಂತ್ರಾರ್ಥವನ್ನು ತಿಳಿದವನಾಗಿರಬೇಕು ಕರ್ಮರಹಸ್ಯವನ್ನು ಅರಿತವನಾಗಿರಬೇಕು ಎಂದೆಲ್ಲ ಹೇಳುವುದಕ್ಕೆ ನಿಮಗೆ ಬಾಯುಂಟೆ ಹೋಗಲಿ ನೀವು ತಿಳಿದುಕೊಂಡಿದ್ದೀರೋ ನಿಮ್ಮ ಮಹತ್ವಗಳನ್ನ ಈಗ ದೇವರು ನಿಮಗೆ ಅನುಕೂಲ ಮಾಡಿದ್ದಾನೆ ಒಳ್ಳೆ ಹುದ್ದೆಯದಲ್ಲಿದ್ದೀರಿ ಇಂಗ್ಲಿಷ್ ನಲ್ಲಿಯೂ ವಿಜ್ಞಾನದಲ್ಲಿಯೂ ಯೋಗ್ಯತೆ ಸಂಪಾದಿಸಿದ್ದೀರಿ ಕೈ ತುಂಬಾ ಸಂಬಳ ಬರುತ್ತದೆ ಹೀಗಿರುವಾಗ ನೀವು ಮತ ವಿಚಾರಕ್ಕೆ ಕಾಲ ಕೊಟ್ಟಿದ್ದೀರಿ ಅಯ್ಯ ನೀವು ಕ್ಷೌರಕ್ಕೆ ಕೊಡುವಷ್ಟು ಕಾಲವನ್ನು ಮತ ವ್ಯಾಸಂಗಕ್ಕೆ ವೈದಿಕರೇನೋ ಅರ್ಥಜ್ಞಾನವಿಲ್ಲದವರು ನಿಮಗೆ ಅರ್ಥಜ್ಞಾನ ಸಂಪಾದಿಸಿಕೊಳ್ಳಲು ಈಗ ಅವಕಾಶವಿದೆಯಲ್ಲ ಈ ಅವಕಾಶವನ್ನು ಹೇಗೆ ಉಪಯೋಗಿಸಿಕೊಳ್ಳುವ ಕೊಡುತ್ತಿದ್ದೀರಿ ಈ ರೀತಿ ಹೊರಟಿತು ಶಾಸ್ತ್ರಗಳ ವಾಕ್ ಪ್ರವಾಹ ನಮ್ಮ ಸ್ನೇಹಿತರು ಸುಸ್ತು ಬಿದ್ದು ತಾಂಬೂಲ ಸಭೆ ಮುಗಿಯಿತು ಇದುವರೆಗೆ ವೈಯಕ್ತಿಕವಾದ ವರ್ತನೆಯನ್ನು ಕುರಿತು ಹೇಳಿದಾಯಿತು ಸಾಮೂಹ್ ವಾಗಿ ಆಗಬೇಕಾದ ಕೆಲಸ ಮುಖ್ಯವಾದದ್ದಿದೆ ಅದು ವಿಶೇಷವಾಗಿ ನಮ್ಮ ಮಠಾಧೀಶರುಗಳಿಂದ ಆಗಬೇಕಾದದ್ದು ಪ್ರತಿಯೊಂದು ಮಠದವರು ವರ್ಷಕ್ಕೊಂದು ಸಾರಿ ಸವೆ ಸೇರಿ ಸಂಭಾವನೆ ಕೊಡಬೇಕಾದದ್ದು ಅಧ್ಯಾಪಕು ಅಧ್ಯಾಪಕರಿಗೂ ವಿದ್ಯಾರ್ಥಿಗಳಿಗೂ ಸಹ ಇದು ಬಹು ಮುಖ್ಯವಾದ ಕೆಲಸ ಕಂಚಿ ಕಾಮಕೋಟಿ ಪೀಠದ ಗುರುಗಳವರು ಇಂಥ ಕಾರ್ಯಗಳನ್ನು ಕೆಲ ವರ್ಷಗಳಿಂದ ಕ್ರಮವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಅಷ್ಟೇ ಅಲ್ಲದೆ ವೇದಾಧ್ಯ ನಿರತರಾಗಿರುವವರಿಗೆ ಜೀವಿಕೆಗಾಗಿ ಒಂದು ನಿಧಿಯನ್ನು ಕೊಟ್ಟು ಅದರಿಂದ ಅವರು ಜಮೀನು ರೂಪದಲ್ಲಿಯೋ ಬೇರೆ ರೀತಿಯಲ್ಲಿಯೋ ಆದಾಯ ಸಂಪಾದನೆ ಮಾಡಿಕೊಂಡು ನಿರುಪಾದಿಕ ಜೀವನವನ್ನು ವೇದ ಪ್ರಚಾರ ಮಾಡತಕ್ಕದ್ದೆಂದು ನಿಯಮ ಸರ್ಕಾರದಿಂದ ವೇದವಿದ್ಯಯ ವಿದ್ಯೆಯ ಸಹಾಯ ಪ್ರೋತ್ಸಾಹಗಳನ್ನು ನಿರೀಕ್ಷಿಸಬಾರದು ಇಂದಿನ ಸರ್ಕಾರಗಳು ರಾಜಮಹಾರಾಜರುಗಳ ಸರ್ಕಾರಗಳಲ್ಲ ಇಂದಿನ ಸರ್ಕಾರಗಳಲ್ಲಿ ನಾನಾ ಜಾತಿಗಳ ಜನ ಸೇರಿಕೊಂಡಿರುತ್ತಾರೆ ಅವರಲ್ಲಿ ವೇದ ಶ್ರದ್ದೆ ಇಲ್ಲದವರು ಪ್ರಬಲರಾಗಿದ್ದಾರೆ ಅಂತಹ ಸರ್ಕಾರಗಳಿಂದ ಸಹಾಯವನ್ನು ತೆಗೆದುಕೊಳ್ಳುವುದರಿಂದ ಅನ್ಯಮತೀಯರು ಸುಧಾರಣಾಕರ್ತರು ವೈದಿಕ ಮತ ವ್ಯವಸ್ಥೆ ಸಮಾಜ ವ್ಯವಸ್ಥೆಗಳಲ್ಲಿ ತಲೆ ಹಾಕಿಕೊಂಡು ಬರಲು ಅವಕಾಶವಾಗಿತ್ತು ಪ್ರತಿಕೂಲ ಹೀಗೆ ಒಟ್ಟಿನ ಮೇಲೆ ಸದ್ಯದ ಪರಿಸ್ಥಿತಿ ಬಹುಭಾಗದಲ್ಲಿ ಪ್ರತಿಕೂಲವಾಗಿದೆ ಇನ್ನು ಮುಂದಿನ ದೇಶ ಪರಿಸ್ಥಿತಿಯಲ್ಲಿ ಜೀವನದ ಶ್ಯುತಿ ಶುಚಿತೆಗೂ ಸರಳತೆಗೂ ಶಾಂತಿಗೂ ಅವಕಾಶ ಬರುತ್ತಾ ಇನ್ನು ಕಡಿಮೆಯಾಗುತ್ತದೆ ಭಾರತ ಸಂಸ್ಕೃತಿ ಎಂಬ ಮಾತಿನ ಘೋಷಣೆಯು ಸಂಸ್ಕೃತಾಭಿವೃದ್ಧಿಗಾಗಿ ಎಂಬ ಕಟ್ಟಡಗಳ ನಿರ್ಮಾಣವು ಎಷ್ಟು ಅತಿಶಯವಾಗಿ ಸಾಗಿದರೂ ವೇದಶಾಸ್ತ್ರಗಳ ವಿಷಯದಲ್ಲಿ ಸರ್ಕಾರದ ಸಹಾನುಭೂತಿ ಇದ್ದೀತೆಂದು ನಿರೀಕ್ಷಿಸುವುದು ಅಸಾಧ್ಯ ಎಂದು ತೋರುತ್ತದೆ ವೇದಶಾಸ್ತ್ರಗಳು ಸ್ವತಂತ್ರವಾಗಿ ಜನದ ನೈಜವಾದ ಭಕ್ತುತ್ಸಾಹಗಳಿಂದ ಪೋಷಣೆ ಪಡೆದು ಬೆಳೆಯಬೇಕು ಇದಕ್ಕೆ ದಾರಿಗಳನ್ನು ಭಾರತ ಸಂಸ್ಕೃತಿಯ ಅಭಿಮಾನಿಗಳೆಲ್ಲ ಪರ್ಯಾಲೋಚಿಸಬೇಕು ವೇದಶಾಸ್ತ್ರಗಳ ಹಿತ ಚಿಂತನೆಯು ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಸಂಬಂಧಪಟ್ಟದ್ದೆಂದು ಅದು ಇತರ ವರ್ಣಗಳಿಗೆ ಯಾರು ಭಾವಿಸತಕ್ಕದ್ದಲ್ಲ ವೇದಶಾಸ್ತ್ರಗಳ ಸಂರಕ್ಷಣೆ ಸಮಸ್ತ ಹಿಂದೂ ಜನಾಂಗಕ್ಕೂ ಸೇರಿದ ಕರ್ತವ್ಯ ವೈದಿಕ ಸಂಸ್ಕೃತಿಯು ಹಿಂದೂ ವರ್ಣಗಳಿಗೂ ಏಕಪ್ರಕಾರವಾಗಿ ಸೇರಿರುವ ಸ್ವತ್ತು ಹಿಂದೂ ಸಮಾಜಕ್ಕೆ ಏಕೆ ಸಮಸ್ತ ದೇಶಗಳಿಗೂ ವೈದಿಕ ಸಂಸ್ಕೃತಿಯು ಅತ್ಯಂತ ಮೌಲ್ಯವುಳ್ಳ ಸಂಪತ್ತು ವೈದಿಕ ಬ್ರಾಹ್ಮಣನೇನಿದ್ದರೂ ಈ ವಿಷಯದಲ್ಲಿ ಟ್ರಸ್ಟಿ ನ್ಯಾಸಪಾಲಕನಂತೂ ಇರುತ್ತಾನೆ ಅವನು ಇತರರ ಪ್ರಯೋಜನಕ್ಕಾಗಿ ತನ್ನ ವಿದ್ಯೆ ಸಂಪ್ರದಾಯಗಳನ್ನು ಕಾಪಾಡಿಕೊಂಡಿರಬೇಕಾದವನು ಸಮಸ್ತ ಹಿಂದೂ ಸಮಾಜದ ಪ್ರಯೋಜನಕ್ಕೋಸ್ಕರ ನಾನಾ ಹಿಂದೂ ಜಾತಿಗಳ ಹಿತಾರ್ಥವಾಗಿ ಸಮಸ್ತ ಲೋಕಹಿತಾರ್ಥವಾಗಿ ಆಗಬೇಕಾದದ್ದು ಬ್ರಾಹ್ಮಣ ಸಂರಕ್ಷಣೆ